ರಸರೂಪ ಸ್ಪರ್ಶ ಶಬ್ದೊಂದು ತಾನಲ್ಲದರದರ ಪೆಸರಿಂದ ಕರಿಸುತ ಜೀವರಿಗೆ ತರ್ಪಕನು ತಾನಾಗಿ ಹೊಂದಿಕೊಂಡಿ ಹ ಪರಮ ಕರುಣಾ ಸಿಂಧು ಶಾಶ್ವತ ಮಾನವೇ ಮೊದಲಾದಿಂದ್ರಿಯಗಳೊಳಗಿದ್ದು ಭೋಗಿಸುತಿ ಹನು ವಿಷಯಗಳ ಭಗವಂತ ಪಂಚಭೂತಗಳಲ್ಲಿ ಹೇಗೆ ವ್ಯಾಪ್ತನಾಗಿದ್ದಾನೋ ಆ ಪಂಚಭೂತಗಳಿಂದ ಜೀವರಿಗೆ ತೃಪ್ತಿಯನ್ನು ಉಪಕಾರವನ್ನು ಮಾಡುತ್ತಾನೋ ಹಾಗೆಯೇ ಪಂಚ ತನ್ಮಾತ್ರಗಳಲ್ಲೂ ಕೂಡ ಭಗವಂತ ಇದ್ದಾನೆ ವ್ಯಾಪ್ತಿ ಅವನ ವ್ಯಾಪ್ತಿ ಇದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ ಪೃಥ್ವಿ ಜಲ ಶಿಖಿ ಪವನ ಕಾಶಾ ಇದು ಪಂಚಭೂತಗಳು ಅದರ ಗುಣಗಳನ್ನು ಪಂಚ ತನ್ಮಾತ್ರ ಅಂತ ಕರೀತಂದ್ರೆ ಆಯಾ ಪಂಚಭೂತಗಳಲ್ಲಿ ಆಯಾ ಅಂಶದ ಗುಣ ಏನಿದೆಯಲ್ಲ ಪೃಥ್ವಿ ತತ್ವದ ಗುಣ ಗಂಧ ಗಂಧವತಿ ಪೃಥ್ವಿ ಜಲದ ಗುಣ ರಸ ಜಲವೇ ರಸ ರೂಪವು ಶಿಖಿ ಅಂದರೆ ಅಗ್ನಿ ತೇಜಸ್ಸು ಅದರ ಗುಣ ರೂಪ ಪವನ ಅಂದರೆ ಆಕಾಶ ಪವನ ಅಂದರೆ ಸ್ಪರ್ಶ ನಾಲ್ಕು ರೀತಿಯಾಗಿ ಇರ್ತಕ್ಕಂಥದ್ದು ಭೂತಾಕಾಶ ಆಕಾಶದ ಗುಣ ಶಬ್ದ ಹೀಗೆ ಪೃಥ್ವಿಯ ಗುಣ ಗಂಧ ಜಲದ ಗುಣ ರಸ ಅಗ್ನಿಯ ಗುಣ ತೇಜಸ್ಸು ಅಥವಾ ರೂಪ ಪವನ ಅಂದರೆ ಗಾಳಿ ಅದರ ಗುಣ ಸ್ಪರ್ಶ ಆಕಾಶದ ಗುಣ ಶಬ್ದ ಅಂಥೇಳಿ ಹೀಗೆ ತನ್ಮಾತ್ರಗಳಲ್ಲೂ ಭಗವಂತ ವ್ಯಾಪ್ತನಾಗಿದ್ದಾನೆ ಆದರೆ ಅದೊಂದೂ ತಾನ ಅಲ್ಲ ಅಂತ ಆ ತನ್ಮಾತ್ರಗಳ ಬೇರೆ ಅದರೊಳಗಿರೋ ಭಗವಂತ ಬೇರೆ ಅಂದರೆ ಒಬ್ಬರಿಗೊಬ್ಬರಿಗೆ ಭೇದ ಚಿಂತನೆ ಹೊರತು ಅಭೇದ ಅಲ್ಲ ಅಂಥೇಳಿ ಚಾಂದೋಗ್ಯ ಉಪನಿಷತ್ತು ಹೇಳುತ್ತೆ ಭಗವಂತ ಸರ್ವ ಗಂಧಾದಿರೂಪನಾಗಿಯಾನೆ ಭಗವಂತ ಅವನಲ್ಲಿ ಸ್ವರೂಪಭೂತವಾಗಿರ್ತಕ್ಕಂಥ ಸರ್ವಗಂಧ ಸರ್ವರಸ ಎಲ್ಲವೂ ಕೂಡ ಇದೆ ಗಂಧಗಳ ಪೈಕಿ ದುರ್ಗಂಧ ಇಲ್ಲ ಎಲ್ಲವೂ ಕೂಡ ಸುಗಂಧವೇ ಎನ್ನುವುದು ನಾವು ಉಪನಿಷತ್ತು ತಿಳಿಸ್ತಾ ಇದೆ ಪರಮಾತ್ಮ ಆಯಾಪೆಸರಿಂದ ಕರೆಸುದ ಪಂಚಭೂತಗಳಲ್ಲಿ ಪಂಚತನ್ಮಾತ್ರಗಳಲ್ಲಿ ಜೀವರ ಇಂದ್ರಿಯಗಳಲ್ಲಿ ಇಂದ್ರಾಭಿಮಾನಿ ದೇವತೆಗಳಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿತ್ತು ಜೀವರಿಗೆ ತರ್ಪಕನು ತಾನಾಗಿ ತೃಪ್ತಿಯನ್ನು ಭಗವಂತ ಭಕ್ತರ ಮೇಲೆ ಕಾರುಣ್ಯದಿಂದ ಅಲ್ಲಿ ಇರ್ತಾನೆ ಆದರೆ ಆ ವಸ್ತುವಿಗೂ ಆ ವಸ್ತುವಿನ ಗುಣಧರ್ಮಕ್ಕೂ ಭೇದ ಅನ್ನೋದು ಇದ್ದೆ ಇದೆ ಅದೇ ರೀತಿಯಾಗಿ ಪರಮಾತ್ಮ ಅಲ್ಲಿರುವ ಪರಮಾತ್ಮನಿಗೂ ಕೂಡ ಭೇದ ಅನ್ನೋದಿದ್ದೆ ಇದೆ ಈ ರೀತಿಯಾಗಿ ಪರಮಾತ್ಮ ವ್ಯಾಪ್ತನಾಗಿರ್ತಾನೆ ಆಕಾಶದ ಗುಣ ಶಬ್ದ ಅದು ವರ್ಣಾತ್ಮಕ ಧ್ವನಿಯಾತ್ಮಕ ಅಂತ ಎರಡು ರೀತಿಯಾಗಿ ಇರ್ತಕ್ಕಂಥದ್ದು ಪವನ ಅಂದರೆ ಗಾಳಿ ಅದರ ಗುಣ ಸ್ಪರ್ಶ ಅದು ನಾಲ್ಕು ರೀತಿಯಾಗಿ ಇರ್ತಕ್ಕಂಥದ್ದು ಉಷ್ಣ ಶೀತ ಮೃದು ಮತ್ತು ಕಠಿಣ ಅಂತ ನಾಲ್ಕು ರೀತಿಯಾಗಿ ಇರ್ತಕ್ಕಂಥದ್ದು ರಸ ಷಡ್ ಅಂತ ಹೇಳ್ತೀವಿ ಉಪ್ಪು ಹುಳಿ ಖಾರ ಕಹಿ ಸಿಹಿ ಮತ್ತು ಒಗರು ಅಂತ ಈ ರೀತಿಯಾಗಿ ಶಿಖಿ ತೇಜಸ್ಸು ಅದರ ಗುಣ ರೂಪ ಅಂದರೆ ಬಣ್ಣ ಏಳು ಬಣ್ಣಗಳು ಸತ್ತವರ್ಣಗಳು ಅಂತ ಭಾಗವತ ದಶಮಸ್ಕಂದದಲ್ಲಿ ಹೇಳುವಂತೆ ಸರ್ವವಿಧ ಉಳ್ಳವನು ಶ್ರೀಹರಿ ರಸಗಳು ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದ್ರೆ ಉಪ್ಪು ಹುಳಿ ಕಾರ ಕಹಿ ಸಿಹಿ ಒಗರು ಅಂತ ಹೇಳ್ತೀವಿ ಪಾರಿಭಾಷಿಕ ಶಬ್ದದಲ್ಲಿ ಹೇಳಬೇಕಾದ್ರೆ ಮಧುರ ಆಮ್ಲ ಲವಣ ಕಟು ತಿ ಕಷಾಯ ಅಂಥೇಳಿ ಎಲ್ಲವೂ ಕೂಡ ಭಗವಂತನಲ್ಲೇ ಇರ್ತಕ್ಕಂಥದ್ದು ರೂಪ ಅಂದರೆ ಏನು ವರ್ಣ ಅಥವಾ ಬಣ್ಣ ಅಂತ ಹೇಳಿದ್ವಿ ಅದು ಶುಕ್ಲ ಅಂದರೆ ಶ್ವೇತವರ್ಣ ನೀಲ ಪೀತ ರಕ್ತ ಹೀಗೆ ಏಳು ಬಣ್ಣಗಳಿರ್ತಕ್ಕಂಥದ್ದು ಅದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ ವಾಸುದೇವ ವಾಮನ ಧನ್ವಂತರಿ ಹೈಕ್ರೀವಾದಿ ರೂಪಗಳೆಲ್ಲ ಶ್ವೇತವರ್ಣ ಅಥವಾ ಶುಕ್ಲವರ್ಣ ರಾಮ ಕೃಷ್ಣ ವೇದವ್ಯಾಸಾದಿ ರೂಪಗಳು ಕೃಷ್ಣವರ್ಣ ಕಪಿಲ ದತ್ತಾತ್ರೇಯ ರೂಪಗಳು ಹಳದಿ ಪರಶುರಾಮ ರೂಪ ರಕ್ತ ಅಂದರೆ ಕೆಂಪು ಬಣ್ಣ ಹೀಗೆ ಇದು ಭಗವದ್ಗೀತೆ ಹೇಳುವಂಥದ್ದು ಭಗವದ್ಗೀತೆ ಹೇಳತ್ತೆ ಅರ್ಜುನ ಕಂಡಿರ್ತಕ್ಕಂಥ ವಿಶ್ವರೂಪ ಅನ್ನೋದು ವರ್ಣ ವಿಶೇಷವಾಗಿರ್ತಕ್ಕಂಥದ್ದು ಚಿತ್ರ ವಿಚಿತ್ರ ವರ್ಣಗಳಿಂದ ಕೂಡಿರ್ತಕ್ಕಂಥದ್ದು ಅಂತ ನಭಸ್ಪೃಶಂ ದೀಪ್ತಂ ಅನೇಕ ವರ್ಣಂ ಸ್ಪರ್ಶ ಹೇಳಬೇಕಾದ್ರೆ ನಾಲ್ಕು ರೀತಿಯಾಗಿ ಹೇಳಿದ್ವಿ ಆ ಎಲ್ಲವೂ ಕೂಡ ಭಗವಂತನಲ್ಲಿ ಇರ್ತಕ್ಕಂಥದ್ದು ಶಬ್ದದಲ್ಲಿ ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ ವರ್ಣಾತ್ಮಕ ಯಾವುದು ಅಂದರೆ ಅಕಾರದಿಂದ ಕ್ಷಕಾರ ಐವತ್ತೊಂದು ವರ್ಣಗಳೇನು ಸಂಸ್ಕೃತ ಮಾರೆಯಲ್ಲಿ ಬರ್ತಾಯಿದೆ ಆ ಎಲ್ಲ ವರ್ಣ ಪ್ರತಿಪಾದ್ಯನಾಗಿ ವರ್ಣಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ವಾಯುದೇವರು ಅವರ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ ಹಾಗೆ ಭಗವಂತನ ವ್ಯಾಪ್ತತ್ವ ಅಲ್ಲಿರೋದ್ರಿಂದನೇ ಆಯೋ ವರ್ಣಗಳಿಂದ ಕೂಡಿರ್ತಕ್ಕಂಥ ಪದಕ್ಕೆ ಪದ ಅಂದರೆ ಇಲ್ಲಿ ಶಬ್ದ ಅದ್ರ ಮೂಲಕ ಲೋಕದಲ್ಲಿರ್ತಕ್ಕಂಥ ಜನರ ವ್ಯವಹಾರ ಕೊಡೋದರಲ್ಲಿ ತಗೊಳ್ಳೋದರಲ್ಲಿ ಸ್ತೋತ್ರ ಮಾಡೋದಿರಲಿ ಇದೆಲ್ಲವೂ ಕೂಡ ನಡೆಯಲಿಕ್ಕೆ ಆ ವರ್ಣಾತ್ಮಕನಾಗಿ ಭಗವಂತ ವರ್ಣ ಪ್ರತಿಪಾದ್ಯನಾಗಿ ಅಲ್ಲಿರ್ತಕ್ಕಂಥದ್ದು ಇನ್ನು ಧ್ವನ್ಯಾತ್ಮಕ ಅದು ಮೀಣೆ ಮೃದಂಗ ಈ ರೀತಿಯಾಗಿರ್ತಕ್ಕಂಥ ಧ್ವನಿ ಇರ್ಬೋದು ಪ್ರಾಣಿ ಪಕ್ಷಿಗಳ ಕಲರವ ಇರ್ಬೋದು ನದಿಯ ಜುಳು ಇರ್ಬೋದು ಹೀಗೆ ಆ ಎಲ್ಲ ಧ್ವನಿಗಳನ್ನು ಗುರುತಿಸ್ಬೇಕು ಅಂತಾದರೂ ಅಲ್ಲಿ ಧ್ವನ್ಯಾತ್ಮಕನಾಗಿ ಭಗವಂತ ಇರ್ತಾನೆ ಅಡುಗೆ ಮನೆಯಲ್ಲಿ ಪಾತ್ರೆ ಬಿದ್ದ ಶಬ್ದವೇ ಬೇರೆ ಮತ್ತೆ ಇಂಥದೇ ಪಾತ್ರೆ ಶಬ್ಬಿತ್ತು ಅನ್ನೋ ಶಬ್ದದ ವೈವಿಧ್ಯವನ್ನು ಗುರುಸಲಿಕ್ಕೆ ಆಗಬೇಕು ಅಂತ ಆ ಧ್ವನ್ಯಾತ್ಮಕನಾಗಿ ಭಗವಂತ ಅಲ್ಲಿ ಸನ್ನಿಹಿತರಾಗಿದ್ದರಿಂದನೇ ಜೀವನ ವ್ಯವಹಾರ ಅನ್ನೋದು ದಾರಿಯಲ್ಲಿ ನೂರಾರು ವಾಹನಗಳು ಓಡಾಡ್ತಿದ್ರು ಒಂದೊಂದು ವಾಹನದ ಶಬ್ದವೂ ಕೂಡ ಅಂದರೆ ಧ್ವನಿಯೂ ಕೂಡ ವೈವಿಧ್ಯಮಯವಾಗಿರ್ತದೆ ಇಂಥದೇ ಹಾರನ್ ಶಬ್ದ ಇರ್ಬೋದು ಅಥವಾ ಇಂಥದೇ ಗಾಡಿ ಬಂತು ಅಂತ ಜೀವ ವೈವಿಧ್ಯವಾಗಿರ್ತಕ್ಕಂಥ ಶಬ್ದದ ಮೂಲಕ ಗುರುತಿಸ್ಲಿಕ್ಕೆ ಸಾಧ್ಯ ಆಗಿದ್ದು ಭಗವಂತನ ಸನ್ನಿಧಾನ ಅಲ್ಲಿದ್ದು ಅವನ ಅನುಗ್ರಹ ವಿಶೇಷದಿಂದ ಹೀಗೆ ಭಗವಂತ ಎಲ್ಲ ತನ್ಮಾತ್ರಗಳಲ್ಲೂ ಇದ್ದು ಅದ್ರ ಮೂಲಕ ಜೀವನಿಗೆ ಪರಮಾನುಗ್ರಹವನ್ನು ಮಾಡಿ ಲೋಕದ ವ್ಯವಹಾರ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲದೆ ಇದ್ದು ಹಂಗೆ ನಡೀಲಿಕ್ಕೆ ಆ ರೀತಿಯಾಗಿ ವ್ಯವಸ್ಥೆ ಮಾಡ್ತಾನೆ ಭಗವಂತ ಪರಮಾತ್ಮನಲ್ಲಿರ್ತಕ್ಕಂಥ ಗಂಧ ರಸ ರೂಪ ಇದೆಲ್ಲ ಹೇಳಿದ್ವಲ್ಲ ಅದೆಲ್ಲ ಅಪ್ರಾಕೃತವಾಗಿರ್ತಕ್ಕಂಥದ್ದು ಪ್ರಾಕೃತ ಅಲ್ಲ ಅದನ್ನು ತಿಳಿಸ್ಲಿಕ್ಕೆ ಗಂಧ ರಸ ರೂಪ ಸ್ಪರ್ಶ ಶಬ್ದ ಒಂದೂ ತಾನ ಅಲ್ಲ ವಸ್ತುಗಳೇ ಅವನಲ್ಲ ಅದರೊಳಗೆ ಇದ್ದು ಆಯಾ ಗುಣಧರ್ಮವನ್ನು ನಿಯಮನ ಮಾಡ್ತಕ್ಕಂಥವೋ ಭಗವಂತ ಆ ಎಲ್ಲವೂ ಕೂಡ ಅಪ್ರಾಕೃತವಾಗಿರ್ತಕ್ಕಂಥ ತನ್ಮಾತ್ರಗಳು ಭಗವಂತನದ್ದು ಅದರ ಅದರ ಪೆಸರಿಯಿಂದ ಕಾರ್ಯಸುತ ಪರಮ ಮುಖ್ಯ ವೃತ್ತಿಯಿಂದ ಗಂಧಾದಿ ಶಬ್ದ ವಾಚ್ಯನಾಗಿರ್ತಕ್ಕಂಥವನು ಭಗವಂತನೇ ಯಾಕೆಂದ್ರೆ ಅವನು ಸರ್ವ ಶಬ್ದ ವಾಚ್ಯತ್ವ ಜಗತ್ತಿನಲ್ಲಿ ಯಾವ್ಯಾವ ಶಬ್ದಗಳನ್ನು ಅಂದರೆ ಪದಗಳನ್ನು ಪ್ರಯೋಗ ಮಾಡ್ತೀವೋ ಅದೆಲ್ಲವೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನು ಹೇಳ್ತಾ ಇದೆ ಅಮುಖ್ಯ ವೃತ್ತಿಯಿಂದ ಬೇರೆ ಬೇರೆ ವಿಷಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಆದ್ದರಿಂದ ಅದರದರ ಪೆಸರಿಂದ ಕಾರ್ಯಸುತ ಜೀವರಿಗೆ ತರ್ಪಕನು ತಾನಾಗಿ ಹೀಗೆ ಭಗವಂತನೇ ಇದ್ದು ಅದು ವೈವಿಧ್ಯಮಯವಾಗಿರ್ತಕ್ಕಂಥ ಐವತ್ತೊಂದು ವರ್ಣಗಳಿಂದ ಅನಂತ ಶಬ್ದಗಳ ರಚನೆ ಆ ಪದಗಳಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇರೋದರಿಂದ ಜೀವನ ಎಲ್ಲ ವ್ಯವಹಾರವೂ ಕೂಡ ಸಾಧ್ಯ ಆಗ್ತಕ್ಕಂಥದ್ದು ಜೀವರಿಗೆ ಸುಖ ದುಃಖಾದಿಗಳನ್ನು ಭಗವಂತ ಕೊಡ್ತಕ್ಕಂಥವನು ಅದಕ್ಕೆ ತರ್ಪಕ ತಾನಾಗಿ ಹೀಗೆ ಪಂಚಭೂತಗಳಲ್ಲಿರ್ತಾನೆ ಪಂಚ ತನ್ಮಾತ್ರಗಳಲ್ಲಿರ್ತಾನೆ ಇಂದ್ರಿಯಗಳಲ್ಲಿರ್ತಾನೆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿರ್ತಾನೆ ಆ ಜೀವರಲ್ಲೂ ಇರ್ತಾನೆ ಹೀಗೆ ಅನಂತ ರೂಪಗಳಿಂದ ಜೀವನ ಒಳಗೆ ಇದ್ದು ವಿಷಯ ವಸ್ತುಗಳಲ್ಲಿದ್ದು ಜೀವನಿಗೆ ಭೋಗ ಮಾಡಬೇಕು ಅಂತ ಅಪೇಕ್ಷೆ ಬರುವಂತೆ ಅಪೇಕ್ಷೆಯನ್ನು ಹುಟ್ಟಿಸೋನೋ ಅದಕ್ಕೆ ಮನವೇ ಮೊದಲಾದ ಇಂದ್ರಿಯಗಳೊಳಗಿದ್ದು ಭೋಗಿಸುತ್ತಿ ವಿಷಯಗಳ ಭಗವಂತ ಮನಸ್ಸು ಶ್ರವಣೇಂದ್ರಿಯ ಕಣ್ಣು ಚಕ್ಷುರೇಂದ್ರಿಯ ಹೀಗೆ ಆರು ಜ್ಞಾನೇಂದ್ರಿಯಗಳಲ್ಲೂ ಶ್ರವಣ ನಯನ ಘ್ರಾಣ ತ್ವಕ್ ರಸನ ಮತ್ತು ಮನಸು ಹೀಗೆ ಆರು ಇಂದ್ರಿಯಗಳಲ್ಲೂ ತದಾಕಾರ ತದ್ರೂಪ ತತ್ವ ಶಬ್ದವಾಚ್ಯನಾಗಿ ಅಲ್ಲಿದ್ದು ಪ್ರೇರಣೆಯನ್ನು ಮಾಡತಕ್ಕಂಥವನು ಭಗವಂತ ಭಗವಂತ ಆ ಎಲ್ಲ ಇಂದ್ರಿಯಗಳಲ್ಲಿ ಇರೋದ್ರಿಂದನೇ ಕಣ್ಣಿಗೆ ನೋಡುವ ಶಕ್ತಿ ಕಿವಿಗೆ ಕೇಳುವ ಶಕ್ತಿ ಬಾಯಿಗೆ ಮಾತನಾಡ್ತಕ್ಕಂಥ ಅಥವಾ ಸ್ತೋತ್ರ ಮಾಡ್ತಕ್ಕಂಥ ಶಕ್ತಿ ವಿಷಯ ಪದಾರ್ಥಗಳನ್ನು ಭೋಗ ಮಾಡುವಂಥ ಅಪೇಕ್ಷೆ ಭಗವಂತ ಮನಸ್ಸಿನಲ್ಲಿದ್ದರಿಂದ ಹೀಗೆಲ್ಲವೂ ಕೂಡ ಜೀವರ ಹಿತಕ್ಕಾಗಿಯೇ ಜೀವರ ಅನುಕೂಲಕ್ಕಾಗಿಯೇ ಭಗವಂತ ಅಲ್ಲಿ ವ್ಯಾಪ್ತನಾಗಿ ಅನುಗ್ರಹವನ್ನು ಮಾಡತಕ್ಕಂಥದ್ದು ಪರಮಾತ್ಮ ನಿತ್ಯ ತೃಪ್ತ ನಿತ್ಯ ಆನಂದಮಯ ಅವನಿಗೆ ವಿಷಯ ಪದಾರ್ಥಗಳ ಭೋಗದಿಂದ ಆಗಬೇಕಾದ್ದು ಏನೂ ಇಲ್ಲ ಆದರೆ ಅವನು ಅವನ ಸ್ವಾಖ್ಯರಸ ಆರೂಪವಾಗಿರ್ತಕ್ಕಂಥ ರಸವನ್ನು ಉಣದೇ ಇದ್ದರೆ ಪ್ರತಿಬಿಂಬರಾಗಿರ್ತಕ್ಕಂಥ ಜೀವರಿಗೆ ಸುಖ ಅನ್ನೋದಾಗಲ್ಲ ತಾನು ತನ್ನದೇ ಆಗಿರ್ತಕ್ಕಂಥ ಸ್ವಾರಸದ ಭೋಗವನ್ನು ಸುಖವನ್ನು ಉಂಡು ಲೀಲೆಯಿಂದ ತಾನದನ್ನು ಸ್ವೀಕಾರ ಮಾಡೋದ್ರಿಂದ ಜೀವರಿಗೆ ಅವರವರ ಯೋಗ್ಯತೆ ಅನುಸಾರ ಸುಖ ದುಃಖಗಳ ಅನುಭವ ಅನ್ನೋದು ಆಗೋದು ಶ್ರೋತ್ರಂ ಚಕ್ಷು ಸ್ಪರ್ಶನಂಚರಸನಂ ಘ್ರಾಣವೇ ವಚ ಅಧಿಷ್ಠಾಯ ಮನಶ್ಚಾಯ ವಿಷಯನುಪಸೇವತೆ ಭಗವಂತ ಎಲ್ಲ ಪಂಚವಿಷ ತನ್ಭೂತಗಳಲ್ಲಿ ಪಂಚ ತನ್ಮಾತ್ರಗಳಲ್ಲಿ ಇದ್ದು ಜೀವರ ಮನಸು ಇಂದ್ರಿಯ ಎಲ್ಲ ಕಡೆ ಇದ್ದು ಜೀವರಿಗೆ ಪ್ರವೃತ್ತಿಯನ್ನು ಮಾಡುವಂತೆ ಪ್ರೇರೇಪಣೆ ಮಾಡ್ತಾನೆ ಆ ಮೂಲಕ ಶಬ್ದಾದಿ ವಿಷಯ ಭೋಗವನ್ನು ತಾನು ಮಾಡಿ ಜೀವರಿಗೂ ಮಾಡುವಂತೆ ಮಾಡ್ತಾನೆ ಭಗವಂತ ಇಲ್ಲಿ ಮನಮೇ ಮೊದಲಾದ ಇಂದ್ರಿಯಗಳೊಳಗೆ ಅಂತ ಇಂದ್ರಿಯಗಳು ಅಂತ ಹೇಳಿದಾಗ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಅಂತ ಹೇಳ್ತೀವಿ ಮನಸ್ಸು ಸೇರಿಲ್ಲ ದಾಸರ ಇರು ಮತ್ತಿಲ್ಲಿ ಯಾಕೆ ಮನವೇ ಮೊದಲಾದ ಇಂದ್ರಿಯಗಳ ಅಂತ ಮನಸ್ಸನ್ನು ಹೇಳಿದ್ದಾರೆ ಅಂತ ಕೇಳಿದ್ರೆ ಎಲ್ಲ ಇಂದ್ರಿಯಗಳ ಪ್ರವೃತ್ತಿ ಆಗಬೇಕು ಅಂತಾದರೆ ಮನಸ್ಸೇ ಮುಖ್ಯ ಕಾರಣ ಮನಸ್ಸಿಲ್ಲ ಅಂತಾದರೆ ಯಾವ ಇಂದ್ರಿಯಗಳ ಕಾರ್ಯವೂ ಕೂಡ ಸಮರ್ಪಕವಾಗಿ ನಡೆಯೋದು ಸಾಧ್ಯವೇ ಇಲ್ಲ ಅಥವಾ ಇಂದ್ರಿಯಗಳಿಗೆ ಪ್ರವೃತ್ತಿ ಅನ್ನೋದೇ ಬರೋಲ್ಲ ಉದಾಹರಣೆಗೆ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಹೋಗಬೇಕು ಮನಸ್ಸಿಗೆ ಶಕ್ತಿ ಇತ್ತು ಕೈಕಾಲಿಗೆ ಶಕ್ತಿ ಇಲ್ಲ ಅಂತಾದರೂ ಚಲನೆ ಸಾಧ್ಯ ದೇಹದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾರೋಗ್ಯ ಅಶಕ್ತತೆ ಇಲ್ಲ ಆದರೆ ಮನಸ್ಸಿಲ್ಲ ಅಂತಾದರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ ಕೈಯಿಂದ ಸಾಧ್ಯ ಇಲ್ಲ ಈ ರೀತಿಯಾಗಿ ಜೀವ ಪ್ರವರ್ತನೆಯನ್ನು ಮಾಡೋದು ಲೋಕದಲ್ಲಿ ಕಂಡಿದೆ ಆದ್ದರಿಂದ ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಮ್ಮನೋ ತಾನು ಮನಸ್ಸಿನಲ್ಲಿದ್ದು ಮನ ಅಂತಲೇ ಕರೆಸ್ಕೊಂಡು ತದ್ರೂಪ ತದಾಕಾರ ತತ್ ಶಬ್ದಾಚನಾಗಿ ಇದ್ದು ಜೀವನನ್ನು ಪ್ರೇರಣೆ ಮಾಡ್ತಕ್ಕಂಥವನು ಭಗವಂತ ಭಗವಂತ ನಮ್ಮ ಮನಸ್ಸಿನಲ್ಲಿ ಇಲ್ಲದೆ ಇದ್ದಿದ್ದರೆ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತು ಎದುರಿಗೆ ಯಾರೋ ಬರುತ್ತಾರೆ ನಾನಿಮ್ಮನ್ನು ನೋಡಲೇ ಇಲ್ಲ ಅಂತ ಹೇಳಿದ್ರೆ ಚಂಚಲ ಎಲ್ಲೋ ಹೋಗಿರುತ್ತೆ ಎದುರಿಗೆ ಕಂಡ ವ್ಯಕ್ತಿಯನ್ನು ಗುರುತಿಸೋದಕ್ಕಾಗಲ್ಲ ಅಥವಾ ಎದುರಿಗೆ ಸ್ಪಷ್ಟವಾಗಿ ಕೇಳಿಸ್ಕೊಂಡಿರ್ತೀವಿ ನಮ್ಮನ್ನೇ ಕುರಿತು ಹೇಳಿರ್ತಾರೆ ಹೌದಾ ನೀವು ಹೇಳಿದ್ದಿರಾ ನನಗೆ ಗೊತ್ತಿಲ್ಲ ಅಂತ ಮಾತಾಡ್ತೀವಲ್ಲ ಅಂದರೆ ಮನಸ್ಸು ನಮ್ಮ ಅಧೀನದಲ್ಲಿ ಇದೆ ಇದ್ರೆ ರೀತಿ ಎಲ್ಲ ಆಗುತ್ತೆ ಅದಕ್ಕೆ ಮನಸ್ಸಿನಲ್ಲಿ ತಾನಿದ್ದು ಆ ಮನಸ್ಸು ಮನ ಅಂತ ಕರೆಸ್ಕೊಂಡು ಆ ಮನಸ್ಸಿನ ಮೂಲಕ ಎಲ್ಲ ಇಂದ್ರಿಯಗಳ ಪ್ರವೃತ್ತಿಯನ್ನು ಮಾಡಿಸ್ತಕ್ಕಂಥವೂ ಭಗವಂತ ಮನ ಏವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯೋಹೋ ಅಂತ ಆ ಕಾರಣಕ್ಕಾಗಿ ಮನವೇ ಮೊದಲಾದ ಇಂದ್ರಿಯಾಗೊಳಗಿದ್ದು ಭೋಗಿಸುತ್ತೆ ವಿಷಯಗಳ ಅಂತ ಈ ರೀತಿಯಾಗಿ ಪ್ರಯೋಗ ಮಾಡಿರೋದು ಇಂತಹ ಪರಮಾತ್ಮ ಯಾಕೆ ಭೋಗ ಮಾಡ್ತಾನೆ ನಿತ್ಯ ತೃಪ್ತನಾದರೂ ಅಂತ ಕೇಳಿದ್ರೆ ಪರಮಕರುಣಾ ಸಿಂಧು ತನಗೆ ಯಾವದೇ ರೀತಿಯಾಗಿರ್ತಕ್ಕಂಥ ಭೋಗದ ಅಪೇಕ್ಷೆ ಇಲ್ಲ ಅಥವಾ ನಾವು ನೀವು ವಿಷಯ ಪದಾರ್ಥಗಳ ಭೋಗವನ್ನು ಮಾಡ್ತೀವಲ್ಲ ಲೋಭ ಮೋಹ ಕಾಮ ಇತ್ಯಾದಿ ಭಗವಂತನಿಗೆ ಯಾವ ದೋಷಗಳು ಇಲ್ಲ ಜೀವರ ಮೇಲೆ ಕಾರುಣ್ಯದಿಂದನೇ ವಿಷಯ ಪದಾರ್ಥಗಳ ಭೋಗವನ್ನು ಮಾಡ್ತಾನೆ ದೇವಶೇಷ ಸ್ವಭಾವೋಯ್ ಆಪ್ತ ಕಾಮಸ್ಯ ಕಾಸ್ಪೃಹ ಯಾವ ಅಪೇಕ್ಷೆಯೂ ಇಲ್ಲ ಆದರೆ ಜೀವರಿಗೆ ಭೋಗದಿಂದ ಅಪೇಕ್ಷೆ ಇದೆ ಅಂತ ಯಾವ ಯಾವ ಇಂದ್ರಿಯದಿಂದ ಏನೇನು ವಿಷಯವನ್ನು ಭೋಗ ಮಾಡ್ತಾನೋ ಅದನ್ನೇ ಭಗವಂತನಿಗೆ ಅನ್ನ ಅಂತ ಸಮರ್ಪಣೆ ಮಾಡಬೇಕು ಕಣ್ಣಿನಿಂದ ಏನು ಭಗವಂತನ ರೂಪ ಭಗವದ್ಭಕ್ತರ ರೂಪದ ದರ್ಶನ ಮಾಡ್ತೀವಿ ಅದನ್ನೇ ಭಗವಂತನಿಗೆ ಅನ್ನ ಅಂದ್ ಕಿವಿಯಿಂದ ಭಗವಂತನ ಭಗವದ್ಭಕ್ತರ ಚರಿತೆಯನ್ನು ಕಥಾಶ್ರವಣವನ್ನು ಮಾಡ್ತೀವಿ ಅದನ್ನು ಅನ್ನ ಹೀಗೆ ಆಯಾ ಇಂದ್ರಿಯಗಳಿಂದ ವಿಷಯ ಭೋಗವನ್ನು ನಡೆಸ್ಕೊಡ್ತಕ್ಕಂಥವನು ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮ ನಂತರದಲ್ಲಿ ದೇವತೆಗಳು ವಿಷಯ ಪದಾರ್ಥಗಳಲ್ಲಿರ್ತಕ್ಕಂಥ ಅಭಿಮಾನಿ ದೇವತೆಗಳು ಆದ್ದರಿಂದ ಎಲ್ಲವನ್ನು ಕೂಡ ಆ ಇಂದ್ರಿಯಾಭಿಮಾನಿ ದೇವತಾಂತರ್ಗತ ವಾಯುದೇವರು ಮತ್ತು ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಬೇಕು ಇಂತಹ ಪರಮಾತ್ಮ ಉಣಗಲಿಸಿದನು ಸರೋಬಾರಿಗೆ ಅಂತ ಜೀವನದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ದೋಷಗಳು ಅಲ್ಪಶಕ್ತಿ ಅಸಾರ್ವಜ್ಞತ್ವ ಅಲ್ಪ ಆಯುಸ್ಸು ಹೀಗೆ ನಾ ಅಸ್ವಾತಂತ್ರ ಹೀಗೆ ನಾನಾ ದೋಷಗಳಿಂದ ಕೂಡಿರ್ತಕ್ಕಂಥವನು ಜೀವ ಅವನಿಗೆ ಸ್ವತಂತ್ರವಾಗಿ ಭೋಗ ಮಾಡುವ ಸಾಮರ್ಥ್ಯ ಇಲ್ಲ ಶಕ್ತಿ ಇಲ್ಲ ಯಾವ ರೀತಿ ಭೋಗ ಮಾಡಬೇಕು ಅನ್ನೋ ಜ್ಞಾನವೂ ಇಲ್ಲ ಹಾಗಾಗಿ ಆ ಇಂದ್ರಿಯಗಳ ಸಾರ್ಥಕತೆ ಆಗಬೇಕು ಅಂತಾದರೆ ಅದು ಭಗವಾಭಿಷೇಕವಾಗಿ ಆಗಬೇಕು ಅದಾಗಬೇಕು ಅಂತಾದರೆ ಜೀವರ ಸ್ವರೂಪಯೋಗ್ಯತೆಯಂತೆ ಭಗವಂತನೇ ವಿಷಯ ಪದಾರ್ಥಗಳಲ್ಲೂ ಇದ್ದು ಭೋಗ ಮಾಡ್ತಾನೆ ಇಂದ್ರಿಯಗಳಲ್ಲೂ ಇರ್ತಾನೆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲೂ ಇರ್ತಾನೆ ವಿಷಯಕ್ಕೂ ವಸ್ತುವಿಗೂ ಆ ಜೀವನಿಗೂ ಒಂದಕ್ಕೊಂದು ಪರಸ್ಪರ ಸಂಪರ್ಕ ಕಲ್ಪನೆ ಮಾಡ್ತಕ್ಕಂಥವೂ ಅವನೇ ಮಾಡಿ ಆ ಮೂಲಕ ವಿಷಯ ಸು ಪದಾರ್ಥದಲ್ಲಿರ್ತಕ್ಕಂಥ ಸ್ವ ತಾನು ಸ್ವೀಕಾರ ಮಾಡಿ ಅಪ್ರಾಕೃತವಾಗಿರತಕ್ಕಂಥ ದೇವತಾಯೋಗ್ಯ ರಸವನ್ನು ಆಯಾ ತತ್ವಾತ್ಮಕವಾಗಿದ್ದನ್ನು ಅವರಿಗೆ ಉಣಿಸಿ ಜೀವರಿಗೆ ಪ್ರಾಕೃತ ರಸಗಂಧಾದಿಗಳ ಭೋಗವನ್ನ ಉಣಿಸ್ತಾನೆ ಇದು ಭಗವಂತನ ಕರುಣೆ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನಲ್ಲಿ ಕ್ರಿಯೆ ನಡೀಬೇಕು ಅಂತಾದರೆ ಬಿಂಬನಾಗಿರ್ತಕ್ಕಂಥ ಪರಮಾತ್ಮರಲ್ಲಿ ಈ ಕಾರ್ಯ ಆಗಲೇಬೇಕು ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲರೂ ಕೂಡ ಪರಮಾತ್ಮನ ಪ್ರತಿಬಿಂಬ ಸ್ವರೂಪರು ಅಲ್ಲಿಂದ ತೃಣಜೀವರ ಪರ್ಯಂತ ಎಲ್ಲರೂ ಅಂಥವರಿಗೆ ಉಣಗಲಿಸಿದನು ಅಂದರೆ ಯಾವ ರೀತಿ ವಿಷಯ ಪದಾರ್ಥಗಳ ಭೋಗ ಆಗಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾನೆ ಭಗವಂತ ಕರುಣಾಸಿಂಧು ಉದಾಹರಣೆಗೆ ಕೂಸಿಗೆ ನಡೆಸ್ ನಡಿಬೇಕು ಸಣ್ಣ ಮಗು ಅದಕ್ಕೆ ನಡೆಯೋದನ್ನು ಕಲಿಸ್ಬೇಕು ತಾಯಿ ತಾಯಿ ಮಗುವನ್ನು ಕಂಕಳಲ್ಲಿ ಎತ್ಕೊಂಡು ತಾನು ಈ ಕಡೆಯಿಂದ ಆ ಕಡೆ ಆ ಈ ಕಡೆ ನಡೆದ್ರೆ ಕೂಸಿಗೆ ನಡಿಲಿಕ್ಕೆ ಬರುತ್ತಾ ಇಲ್ಲ ಆಗ ತಾಯಿ ಏನು ಮಾಡ್ತಾಳೆ ಮಗುವನ್ನು ನೆಲದ ಮೇಲೆ ನಿಲ್ಲಿಸಿ ನಿಧಾನಕ್ಕೆ ಕೈ ಹಿಡ್ಕೊಂಡು ಒಂದೊಂದೇ ಹೆಜ್ಜೆ ಆ ಮಗುವಿಗೆ ಎಷ್ಟು ವೇಗವಾಗಿ ನಡೆಯೋದಕ್ಕೆ ಸಾಧ್ಯನೋ ಆ ಗತಿಗೆ ತಕ್ಕಂತೆ ತಾನೂ ಒಂದೊಂದೇ ಹೆಜ್ಜೆಯನ್ನು ಇಟ್ಟು ಈ ರೀತಿಯಾಗಿ ನಡೀಬೇಕು ಅಂತ ಯಾವ ರೀತಿಯಾಗಿ ತೋರಿಸ್ಕೊಡ್ತಾಳೋ ಹಾಗೇ ಜಗತ್ತಿಗೆ ತಾಯಿ ಸ್ಥಾನದಲ್ಲಿರ್ತಕ್ಕಂಥ ಭಗವಂತ ಮಾತೃಭಾತ್ಸಲ್ಲಿ ಅವನಿಗೆ ಜೀವರಿಗೆ ವಿಷ ಪದಾರ್ಥಗಳ ಭೋಗವನ್ನು ತಾನು ಭೋಗ ಮಾಡಿ ತನ್ನ ಸ್ವ ತಾನು ಸ್ವೀಕಾರ ಮಾಡಿಕೊಂಡು ಅವರಿಗೆ ಭೋಗ ಮಾಡುವ ಸಾಮರ್ಥ್ಯವನ್ನು ಕೊಟ್ಟು ಭೋಗದ ಅಪೇಕ್ಷೆಯನ್ನು ಕೊಟ್ಟು ಅವರಿಗೆ ಅವರ ಯೋಗ್ಯತಾನುಸಾರವಾಗಿರ್ತಕ್ಕಂಥ ಪ್ರಾಕೃತ ಗಂಧರ ಸಾಧಿ ಇವುಗಳನ್ನು ಉಣಿಸ್ತಾನೆ ಭಗವಂತ ಪರಮ ಕರುಣಾ ಸಿಂಧು ಹೀಗೆ ಒಂದು ವಿಷಯ ಪದಾರ್ಥದಲ್ಲಿ ಎಷ್ಟು ಈ ಒಂದು ವಿಷಯದ ಪದಾರ್ಥದ ಭೋಗ ಮಾಡಿದ್ವಿ ಒಂದು ಅನ್ನದ ಅಗಲು ಭೋಗ ಮಾಡಿದ್ವಿ ಅಂತಾದರೆ ಅದರೊಳಗೆ ಎಷ್ಟು ಜನಕ್ಕೆ ಪಾಲಿದೆ ಅಂದರೆ ಇಂದಿರೇ ಗುಂಟಲ್ಲಿ ವಿರಿಂಚಿ ಶಿವ ವಿರಿಂಚಿ ಶಿವರಿಗೆ ಉಂಟು ಅಂದರೆ ಲಕ್ಷ್ಮೀದೇವಿ ಭಾಗ ಅವ ಅವ್ಯಕ್ತ ತತ್ವಾತ್ಮಕವಾಗಿದ್ದನ್ನು ಅವಳು ಸ್ವೀಕಾರ ಮಾಡ್ತಾಳೆ ವಿರಿಂಚಿ ಅಂದರೆ ಬ್ರಹ್ಮದೇವರ ಮಹತ್ತತ್ವಾತ್ಮಕವಾಗಿರ್ತಕ್ಕಂಥ ಭಾಗವನ್ನು ಅವರು ಸ್ವೀಕಾರ ಶಿವ ಅಹಂಕಾರ ತತ್ವಾತ್ಮಕವಾಗಿದ್ದನ್ನು ಅವನು ಭೋಗ ಮಾಡ್ತಾನೆ ಹೀಗೆಲ್ಲರ ಪಾಲನ್ನು ವಿಭಾಗ ಮಾಡಿ ಅವರವರಿಗೆ ಅವರವರ ಭಾಗವನ್ನು ಉಳಿಸ್ತಾನೆ ಭಗವಂತ ಸುಂದರ ಮೂರ್ತಿ ಗೋಪಾಲ ಬಿಟ್ಟಲ ಬಂಧುವಾದನು ಸಾಧುಜೀವರ್ಗೆ ಹೀಗೆ ತಾನು ಅನಿವಿತ್ತ ಒಂದು ಅನಿವಿತ್ತ ಉಪಕಾರವನ್ನು ಮಾಡ್ತಕ್ಕಂಥವನು ಭಗವಂತ ಹಂಗ ಇಂತಹ ಪರಮಾತ್ಮನ ವ್ಯಾಪ್ತತ್ವ ಎಷ್ಟು ಕಾಲ ಅಂದರೆ ಶಾಶ್ವತ ಅತೀತ ಅನಾಗತ ಕಲ್ಪಗಳಲ್ಲೂ ಆ ಪದಾರ್ಥಗಳಲ್ಲಿ ಭಗವಂತ ವ್ಯಾಪ್ತನಾಗೇ ಇರ್ತಾನೆ ಶಶ್ವದೇಕ ಪ್ರಕಾರನಾಗಿ ಇರ್ತಾನೆ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲೂ ಕೂಡ ವಿಷಯ ಪದಾರ್ಥದ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಇಂದ್ರಿಯ ಅಂತರ್ಗತನಾಗಿಯೇ ಜೀವನಿಗೆ ಭೋಗವನ್ನು ಏಕಪ್ರಕಾರವಾಗಿ ಮಾಡಿಸ್ತಾನೇ ಇರ್ತಾನೆ ಇಲ್ಲಿ ಏಕಪ್ರಕಾರ ಅಂತ ಹೇಳಿದ್ರೆ ನಿರಂತರವಾಗಿ ಈ ಕಾರ್ಯ ನಡೆದಿದೆ ಅಂತ ಅರ್ಥ ಹೊರತು ಎಲ್ಲರಿಗೂ ಒಂದೇ ರೀತಿ ಭೋಗ ಅಂತಲ್ಲ ಜೀವರ ವೈವಿಧ್ಯತೆ ಸಾತ್ವಿಕಾರಾಜ ಸಾ ತಾಮಸ ಅಂತ ಏನಿದ್ದಾರೆ ಅವರವರ ಯೋಗ್ಯತೆಯಂತೆ ಅವರವರಿಗೆ ಭೋಗವನ್ನು ಮಾಡಿಸ್ತಾನೆ ತಾನು ಮಾತ್ರ ಆ ವಿಷಯ ಪದಾರ್ಥದ ಭೋಗಕ್ಕಿಂತ ಮೊದಲಿಗಾಗಲಿ ವಿಷಯ ಪದಾರ್ಥದ ಭೋಗ ಆದಮೇಲಾದರೂ ಕೂಡ ಏಕ ರೀತಿಯಾಗಿ ಶಶ್ವರೇಕ ಪ್ರಕಾರನಾಗಿ ವಿಕಾರರಹಿತನಾಗಿ ಇರ್ತಾನೆ ತಾನು ಸ್ವಖ್ಯರಸವನ್ನು ಸ್ವೀಕಾರ ಮಾಡ್ತಾನೆ ದೇವತೆಗಳಿಗೆ ಅಪ್ರಾಕೃತ ರಸವನ್ನು ಉಣಿಸ್ತಾನೆ ಜೀವರಿಗೆ ಸಾಮಾನ್ಯ ರಸವನ್ನು ಪ್ರಾಕೃತ ರಸವನ್ನು ಉಣಿಸ್ತಾನೆ ಜೀವರಿಗೆ ಮಾತ್ರ ವಿಕಾರ ದೇಹದಿಂದ ಆನಂದ ವೃದ್ಧಿ ಆಗುತ್ತೆ ಭೋಗದಿಂದ ದೇಹಕ್ಕೆ ಮನಸ್ಸಿಗೆ ತುಷ್ಟಿ ಪುಷ್ಟಿ ಇದೆಲ್ಲವೂ ಕೂಡ ಆಗ್ತಾ ಇದೆ ಜೀವರಿಗೆ ಭೋಗದ ಶಕ್ತಿಯೂ ಇಲ್ಲ ಸ್ವತಂತ್ರತೆಯನ್ನು ಮಾಡಲಿಕ್ಕೆ ಅದಕ್ಕೆ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಭಗವಂತ ಪರಮಾತ್ಮನಿಗೆ ಭೋಗಕ್ಕಿಂತ ಮೊದಲಾಗ್ಲಿ ಆಮೇಲಾಗ್ಲಿ ವಿಕಾರರಹಿತನಾಗ್ತಾ ಆಗೇ ಇರ್ತಾನೆ ಆದರೆ ಜೀವರ ಆನಂದವನ್ನು ಅಭಿವೃದ್ಧಿ ಮಾಡಿಕೊಡ್ತಾನೆ ಇದು ಭಗವಂತನ ಅಚಿತ್ಯದ್ಭುತ ಮಹಿಮೆ ಜೀವ ಒಂದೇ ರೀತಿಯಾಗಿ ಇರೋದಿಲ್ಲ ಆದರೆ ಹರಿ ಶಾಶ್ವತ ಅಂದರೆ ಶಾಶ್ವತೇಕ ಪ್ರಕಾರನಾಗಿರ್ತಾನೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರ ಇಲ್ಲ ಜೀವ ಅಸ್ಥಿ ಜಾಯತೆ ವರ್ಧತೆ ಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಅಂತ ಹೀಗೆ ಷಡೂರ್ಮಿಗಳು ಅಂತ ಕರಿತೀವಿ ಆ ರೀತಿಯಾಗಿರ್ತಾನೆ ಆದರೆ ಅವರೊಳಗಿರುವ ಭಗವಂತ ಮಾತ್ರ ಶಾಶ್ವತ ಶಾಶ್ವತ ಪ್ರಕಾರ ವಿಕಾರ ರಹಿತನಾಗಿಯೇ ಇರ್ತಾನೆ ಹೀಗೆ ಎಲ್ಲ ಕಡೆ ಇದ್ದಿದ್ದು ಜೀವರಿಗೆ ತರ್ಪಕನೋ ತಾನಾಗಿ ಜೀವರಿಗೆ ತೃಪ್ತಿ ಕೊಡ್ಲಿಕ್ಕಾಗಿಯೇ ಹೊರತು ಸ್ವಾರ್ಥದ ಲೋಭ ಮೋಹ ಇದು ಯಾವ ಉದ್ದೇಶವೂ ಕೂಡ ಇಲ್ಲ ಕೇವಲ ಪ್ರತಿಬಿಂಬದಲ್ಲಿ ಕ್ರಿಯೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಬಿಂಬನಾಗಿ ತಾನು ಜೀವರ ಮೇಲೆ ಕಾರುಣ್ಯದಿಂದ ಕ್ರಿಯೆಯನ್ನು ಮಾಡ್ತಾನೆ ಹೊರತು ಅನ್ಯ ಉದ್ದೇಶ ಸರ್ವತಾ ಇಲ್ಲ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ